ಹದಿನೈದು ಗೆಲುವಿನ ಗುಟ್ಟು ಅಮರಾವತಿಯ ಕೋಟೆಯ ಆಚೆ ಉದ್ಯಾನದಿಂದ ಅತ್ತಲಾಗಿ ಕಟ್ಟಿರುವ ಭವ್ಯ ಮಂದಿರದಲ್ಲಿ ಶುಕ್ರಾಚಾರ್ಯನು ತನ್ನ ಏಕಾಂತ ಗೃಹದಲ್ಲಿ ಕುಳಿತು ಯಾಚಿಸುತ್ತಿದ್ದಾನೆ ಇದೇನು ಈಚೀಚೆಗೆ ಮೃತ್ವೇಂದ್ರನ ವಿಚಾರವಾಗಿ ಕೆಟ್ಟ ಕೆಟ್ಟ ಬರುತ್ತಿವೆ ಏನೋ ಸರ್ವನಾಶ ಹೋಗಿರುವಂತೆ ಮನಸ್ಸು ಬೇಡಬೇಡವೆಂದರು ಅಸುರೇಂದ್ರನ ವಿಪತ್ತನೇ ಕುರಿತು ಚಿಂತಿಸಿರುವಂತಿದೆ ಭವಿ ಕುರಿತು ಚಿಂತಿಸಿದರೆ ಅದೇ ಅದೇನೋ ಏನೇನು ಎಲ್ಲವೂ ಶೂನ್ಯವಾಗಿ ಕಾಣುತ್ತದೆ ಶಚಿಪತಿ ಏನಾದರೂ ಒಳಸಂಚು ಮಾಡಿರುವನು ಅವನು ದಿನವೂ ಬೃಹಸ್ಪತಿಗಂತೂ ನನಗೋ ಅಂತೆಯೋ ಬಂದು ಅವನು ದಿನವೂ ಬೃಹಸ್ಪತಿ ಅಂತೋ ನನಗೂ ಅಂತೆಯೋ ಬಂದು ನಮಸ್ಕಾರ ಮಾಡುತ್ತಿರುತ್ತಾನೆ ಆಗೇನಾದರೂ ಯಾವಾಗಲಾದರೂ ನಿನಗೆ ರಾಜ್ಯಪ್ರಾಪ್ತಿಯಾಗಲು ಎಂದು ಆಶೀರ್ವಾದ ಮಾಡಿದೆ ನನಗೆ ಈ ಸುರಾಪಾನದಿಂದ ಆಗಿರುವ ಅನರ್ಥವೂ ಅಷ್ಟಿಷ್ಟಲ್ಲ ನಾನು ಏನೋ ಮಾಡಬೇಕು ಎಂದುಕೊಂಡಿರುತ್ತೇನೆ ಈ ಇನ್ನೇನನ್ನೋ ಮಾಡಿಸುತ್ತದೆ ಇದನ್ನು ಬಿಡಬೇಕು ಎಂದು ಎಷ್ಟೋ ಸಲ ಮನಸ್ಸು ಮಾಡಿದ್ದೇನೆ ಆದರೆ ಬಿಟ್ಟಿಲ್ಲ ಅಲ್ಲದೆ ನಿಜವಾಗಿಯೂ ನೋಡಿದರೆ ಇದರಿಂದ ನನಗೆ ಎಷ್ಟು ಆನಂದವಿದೆ ಸುಖ ದುಃಖಗಳೆರಡನ್ನೂ ಬೀರಿದ ಬ್ರಹ್ಮಾಂತ ಬ್ರಹ್ಮಾನಂದವುಂಟು ಆದರೆ ಅಲ್ಲಿ ಮನಸ್ಸಿನ ರಾಗದ್ವೇಷಗಳಿಲ್ಲ ಮನಸೇ ಅಸ್ಥವಾಗುವ ಆ ಸ್ಥಿತಿಯನ್ನು ಪಡೆದು ಇಲ್ಲಿ ಅಸುರ ಗುರುವಾಗಿರುವುದೆಂತೂ ಆಗ ದೇವತೆಗಳಾದರೇನೋ ದಾನವರಾದರೇನೋ ದೇವರಾಜ ಸ್ವಸ್ತಿ ದಾನವೇಂದ್ರಾಯ ಸ್ವಸ್ತಿ ಅಷ್ಟೇ ಆಗಾಗ ನಿತ್ಯಕ್ಕೆ ದೇಹಕ್ಕೆ ಶಕ್ತಿಯನ್ನು ತಂದುಕೊಳ್ಳುವಂತೆ ನಿರ್ಗುಣಕ್ಕೆ ಹೋಗಿ ಬೇಕಾದ ಶಕ್ತಿಯನ್ನು ತುಂಬಿಕೊಳ್ಳುವುದಕ್ಕೆ ನಿರ್ಗುಣೋಪಾಸನೆಯನ್ನು ಉಪಯೋಗಿಸಿಕೊಳ್ಳಬೇಕೇ ಹೊರತು ದಿನ ದಿನದ ನಿತ್ಯ ಕರ್ಮಕಲಾಪಗಳಲ್ಲೆಲ್ಲ ಸುರ ಸುರ ಸುರ ಅದರಿಂದಲೇ ಏನೋ ಹೀಗೆ ತಗ್ಗಿದ ಹೃದಯವನ್ನು ಉಬ್ಬಿಸಲೆಂದೋ ಏನೋ ಈ ಸುರೆಯು ಸೃಷ್ಟಿಯಾದು ಈ ಸುರಿಯನ್ನು ಬಿಡುವುದೇ ಎಂತಹ ಅವಿವೇಕ ಸುಗಂಧ ದ್ರವ್ಯದಿಂದ ಸುವಾಸಿತವಾಗಿ ಭೂತ ಭವಿಷ್ಯತ್ತುಗಳೆಂಬುದನ್ನೆಲ್ಲ ಮರೆಸಿ ವರ್ತಮಾನ ಕ್ಷಣವೊಂದನ್ನೇ ಮಹತ್ತರವಾಗಿ ಮಾಡುವ ಈ ಸುರಿಯ ಮುಂದೆ ಇನ್ನುಂಟೆ ಎಂದು ಯೋಚಿಸುತ್ತಾ ಆಳನ್ನು ಆಳನ್ನು ಕರೆದು ನಮಗೆಷ್ಟು ಪಾನವು ಬೇಕೆಂದು ಎಂದನು ವೃತ್ರನಿಗಾಗಿ ಮಾಡುತ್ತಿದ್ದ ಚಿಂತೆ ಎಲ್ಲವೂ ಪಾನದಲ್ಲಿ ಮುಳುಗಿಹೋಯಿತು ಆಚಾರ್ಯನು ಎಂದು ವೃತ್ರನಿಗೆ ಇಂದ್ರತ್ವವು ಶಾಶ್ವತವಾಗಬೇಕಾದರೆ ಏನು ಮಾಡಬೇಕು ಎಂದು ಯೋಚಿಸಲು ಕುಳಿತಿದ್ದು ಅದು ಮುಗಿದುದು ಪಾನದಲ್ಲಿ ದಿನವೂ ಹೀಗೆ ಆಗುವುದು ಆದರೆ ಅದೇನೋ ಶುಕ್ರಾಚಾರ್ಯನ ಮನಸ್ಸಿಗೆ ಬರಲಲ್ಲದು ಈ ವಿಶ್ವವನ್ನೆಲ್ಲ ಆಡಿಸುವ ಶಕ್ತಿಯೊಂದಿದೆ ಅದನ್ನು ಆರಾಧಿಸಬೇಕೆಂದು ಇತ್ತ ಅಮರಾವತಿಯ ಆಚಾರ್ಯ ಮಂದಿರದಲ್ಲಿ ದೇವಗುರುವ ಕುರಿತು ಯೋಚಿಸುತ್ತಿದ್ದಾನೆ ಆಹಾ ಆ ನಾರಾಯಣನ ದಯ್ಯ ಎನ್ನುವುದು ಎಷ್ಟು ದೊಡ್ಡದು ಆತನ ಕೃಪೆಯಿಂದ ನಮಗೆ ಅವಮಾನವಾಗ ಅವಮಾನಗಳಾಗಿಲ್ಲ ಇಂದ್ರನಿಗೆ ಇಂದ್ರತ್ವ ಹೋಯಿತು ಅಧಿಕಾರವೂ ತಪ್ಪಿ ಹೋಯಿತು ಆದರೂ ಆ ಮಹಾವಿಷ್ಣುವಿನ ಅನುಗ್ರಹದಿಂದ ನಾವು ಇನ್ನೂ ನಮ್ಮ ಮನೆ ನಮ್ಮ ನಮ್ಮ ಮನೆಗಳಲ್ಲಿ ಇರುವೆವು ಬಾಗಿಲಲ್ಲಿ ಕಾವಲಿದ್ದ ದೇವಪುರುಷರಿಗೆ ಪ್ರತಿಯಾಗಿ ದಾನುವ ಕಾವಲಿರುವರು ನಾವು ಮತ್ತೆ ಸಭೆ ಸೇರುವಂತಿಲ್ಲ ಗೋಪ್ಯವಾಗಿ ವಿಚಾರ ವಿನಿಮಯ ಮಾಡುವಂತಿಲ್ಲ ಅದನ್ನು ಅದಷ್ಟು ಬಿಟ್ಟು ಋತುರೇಂದ್ರನು ನಮ್ಮನ್ನು ಯಾವ ರೀತಿಯಲ್ಲೂ ಗೋಳುಗುಟ್ಟಿಸುತ್ತಿಲ್ಲ ಆದರೆ ಇದೆ ಸರಿ ಇರಲಾದಿತೆ ಇರಲಾದೀತೆ ಕಡಿದ ಮರವು ಚಿಗುರುವುದು ಕದಳಿದ ನೀರು ತಿಳಿಯಾಗುವುದು ಹಾಗೆಯೇ ಒಂದು ಸಹಜ ಸ್ಥಿತಿ ಇದೆಯಲ್ಲ ಅದು ಬರಬೇಡವೇ ಬೆಂಕಿಯು ತನ್ನ ಆಹಾರವನ್ನೆಲ್ಲ ಮುಗಿಸುವಂತೆ ದೇವತೆಯಲ್ಲದ ಇನ್ನೂ ಯಾರೇ ಆಗಲಿ ಈ ಸ್ವರ್ಗಭೂಮಿಗೆ ಬಂದರೆ ತನ್ನ ಪುಣ್ಯವನ್ನೆಲ್ಲ ಸೂರ್ಯಗುಟ್ಟಲೇಬೇಕಲ್ಲವೇ ಈ ವೃತ್ತನೂ ಸಹ ಈ ನಿಯಮದಂತೆ ಎಂದಾದರೊಂದು ದಿನ ತನ್ನ ಪುಣ್ಯವನ್ನೆಲ್ಲ ಮುಗಿಸಿಕೊಂಡು ತನ್ನ ವಸ್ತ್ರವನ್ನು ಝಾಡಿಸಿಕೊಂಡು ಹೊರಟು ಹೊರಟು ಬಿಡಬೇಡವೇ ಅಥವಾ ಶುಕ್ರನೇನಾದರೂ ವೃತ್ರನಿಗೆ ಇಂದ್ರ ಪದವಿಯು ಈ ಮನ್ವಂತರದ ಕೊನೆಯವರೆಗೂ ಇರುವಂತೆ ಮಾಡಿರುವನು ಹಾಗಾದರೆ ಅದು ಅಖಂಡವಾಗಿರುವಂತೆ ಮಾಡಿರಬೇಕು ಇಲ್ಲ ಹಾಗಾಗಿಲ್ಲ ಹಾಗೆ ಆಗಬೇಕಾದರೆ ವೃದ್ಧನು ಶಶಿಪತಿಯೂ ಆಗಬೇಕಾಗಿತ್ತು ವೃತ್ರನು ಶತಿಯನ್ನು ಪಡೆಯಲು ಯತ್ನಿಸಿಲ್ಲ ಆದುದರಿಂದ ಶುಕ್ರನು ಆ ಗುಟ್ಟನ್ನು ಭೇದಿಸಿಲ್ಲ ಶಚಿಯನ್ನು ಪಡೆಯದೆ ಯಾವನೇ ಆಗಲಿ ಇಂದ್ರತ್ವವನ್ನು ಪರಿಪೂರ್ಣವಾಗಿ ಅನುಭವಿಸುವುದೆಂತು ಆದುದರಿಂದ ಈ ವೃತ್ರನ ಪುಣ್ಯವು ಮುಗಿಯುತ್ತಾ ಬಂದಿರಬೇಕು ಆಗಲಿ ನಾವು ಏಕೆ ನೋಡಬಾರದು ಏಕಾಂತದಲ್ಲಿ ನೋಡಬೇಕು ನೋಡೋಣ ಎಂದು ಗೃಹಣೆಯನ್ನು ಕರೆದು ಯಾರಾದರೂ ಬಂದು ಕೇಳಿದರೆ ನಾವು ಧ್ಯಾನದಲ್ಲಿರಬವು ಎಂದು ಹೇಳು ಬಲವಂತವಾಗಿ ನೋಡಲೇಬೇಕಾಗಿ ಬಂದರೆ ಬಾಗಿಲಲ್ಲಿ ಕಟ್ಟಿರುವ ಆ ಈ ಗಂಟೆಯನ್ನು ಮೃದುವಾಗಿ ಮೂರು ಸಲ ಬಾರಿಸು ಆದರೆ ನಾವಾಗಿ ಹೊರಗೆ ಬರುವವರೆಗೂ ಬಾರಿಸದಿರುವುದು ಒಳ್ಳೆಯದು ತಿಳಿಯುತ್ತೆ ಎಂದು ಅವನಿಗೆ ತಿಳಿಯ ತಾನು ಧ್ಯಾನಾಸಕ್ತನಾದನು ಧ್ಯಾನವು ಬಲಿಯಿತು ಬಲಿತ ಧ್ಯಾನವು ಸುರಾಚಾರ್ಯನನ್ನು ಬ್ರಹ್ಮುಖಕ್ಕೆ ಕರೆದುಕೊಂಡು ಹೋಯಿತು ಬ್ರಹ್ಮನಗೂ ಗೌರವದಿಂದ ವಿಶ್ವಾಸದಿಂದ ಆಚಾರ್ಯನನ್ನು ಬರಮಾಡಿಕೊಂಡನು ಬಂದ ಕಾರ್ಯವೇನೆಂದು ಕೇಳಿದನು ಆಚಾರ್ಯನು ಚತುರ್ಮುಖನಿಗೆ ನಮಸ್ಕಾರವು ವಾಣಿಪತಿಗೆ ನಮಸ್ಕಾರವು ಇಂದ್ರನು ಇಂದತ್ವವನ್ನು ಬಿಟ್ಟು ಅನಿಂದ್ರನಾಗಿರಬೇಕಾದ ಕಾಲಗಳು ಇನ್ನೂ ಎಷ್ಟು ಇರುವುದು ವೃತ್ತನು ಇನ್ನಷ್ಟು ಕಾಲ ಈ ಇಂದ್ರತ್ವವನ್ನು ಅನುಭವಿಸುವನು ಎಂದು ಯೋಚನೆಯಾಯಿತು ಅದಕ್ಕಾಗಿ ಸನ್ನಿಧಾನದಲ್ಲಿ ಈ ವಿಷಯವನ್ನು ತಿಳಿದುಕೊಂಡು ಹೋಗಬೇಕೆಂದು ಬಂದೆ ಎಂದನು ಚತುರ್ಮುಖ ನಗುತ್ತಾ ನೀವು ದೇವತೆಗಳು ನಿಮಗೆ ತಿಳಿಯದೇ ನಾವು ಯಾವ ಕೆಲಸವನ್ನು ತಾನೇ ಮಾಡಲಾಗುತ್ತದೆ ಅದಕ್ಕಾಗಿಯೇ ನಿನ್ನನ್ನು ಇಲ್ಲಿಗೆ ಕರೆಸಿಕೊಳ್ಳುವುದಕ್ಕಾಗಿಯೇ ನಾವು ಈ ಯೋಚನೆಯನ್ನು ನಿನಗೆ ಕಳುಹಿಸಿದೆವು ಇಂದ್ರನು ಮತ್ತೆ ಇಂದ್ರತ್ವವನ್ನು ಪಡೆದರೂ ಇನ್ನೂ ಒಮ್ಮೆ ಅನಿಂದನಾಗಿರಬೇಕಾಗಿರುವುದು ವರ್ಷ ಕಾಲದ ವರ್ಷಾಕಾಲದಲ್ಲಿ ಆದ ಸೂರ್ಯ ಅದು ಅದನ್ನು ನೀನೇ ನೋಡುವೆ ಎಂದರೆ ಇಂದನು ಮತ್ತೆ ತಲೆವೆ ತಪ್ಪಿಸಿಕೊಂಡಾಗ ನೀನು ಬಹಳ ಕಾರ್ಯ ಮಾಡಬೇಕಾಗುವುದು ಅದಿರಲಿ ಎರಡನೆಯ ಪ್ರಶ್ನೆಕ್ಕೆ ಉತ್ತರವಿದೆ ವೃತ್ರನ ಕಾಲವು ಮುಗಿಯಿತು ವೃತ್ರನು ಸಿಂಹಾಸನವನ್ನು ಬಿಡುವನು ಆದರೂ ವೃತ್ತ ವೃತ್ತ ನಿಗ್ರಹವು ಅಷ್ಟು ಸುಲಭವಲ್ಲ ಆದುದರಿಂದ ನಿಮ್ಮ ಇಂದನು ಕಣ್ಣಾಗಿ ವರ್ತಿಸಬೇಕು ಕೊನೆಗೆ ನಿನ್ನ ಅಗ್ರಹ ಆಗ್ರಹದಿಂದ ಆಗಿರುವ ಆ ನೀನೇ ಸರಿಗಟ್ಟಬೇಕು ಎಚ್ಚರಿವಿರಲಿ ಕೊಂಚ ಅಂಕೆ ತಪ್ಪಿದರೂ ಅನರ್ಥವಾಗುವುದು ಶ್ರೀ ಮಹಾವಿಷ್ಣುವು ಎಲ್ಲೆಲ್ಲೋ ತುಂಬಿರುವ ವಿಷ್ಣು ಸಕಾಲದಲ್ಲಿ ಪ್ರೇರಣೆ ಮಾಡಿ ವೃತ್ರವಧವನ್ನು ಮಾಡಿಸುವನು ಎಂದನು ಬೃಹಸ್ಪತಿಯು ಸರಿ ಸರಿ ಈ ವೃತ್ತ ಆತನ ಅಪ್ಪಣೆಯಿಂದಲೇ ಆಗಿರುವುದು ವಜ್ರನನ್ನು ಉಪಯೋಗಿಸಲು ಕಾಲವಿದೆ ನಾನು ಹೇಳುವೆನು ಎಂದು ಆತನೇ ತಡೆದಿದ್ದಿರುವನಲ್ಲ ಎಂದನು ಚತುರ್ಮುಖನು ಹೋಗಿಬಾ ಎನ್ನಲು ಇನ್ನೂ ಏನನ್ನು ಕೇಳಬೇಕು ಎಂದಿದ್ದವನು ಮರುಮಾತಾಡದೆ ಹೊಟ್ಟು ಬಿಟ್ಟನು ಆಚಾರ್ಯನು ಎಚ್ಚರಗೊಂಡು ಪ್ರಹರಿಯನ್ನು ಕರೆದು ಯಾರಾದರೂ ಬಂದಿರುವರೆ ಎಂದು ವಿಚಾರಿಸಿದನು ಪ್ರಹರಿಯು ದೇವರಾಜನ ಎನ್ನುವುದಕ್ಕೆ ಹೋಗಿದ್ದವನು ತಡೆದು ಕ್ಷತಿ ಕ್ಷತಿಪತಿಗಳು ದಯಮಾಡಿಸಲು ಎಂದು ಭಿನ್ನವಿಸಿದನು ಬೃಹಸ್ಪತಿ ನಗುತ್ತಾ ಮನಸ್ಸಿನಲ್ಲಿ ಬ್ರಹ್ಮದೇವನನ್ನು ಹೇಳಿರುವುದು ನಿಜವಾದರೆ ಮತ್ತೆ ದೇವರಾಜನಾಗಲು ಬಹಳ ಕಾಲವಿಲ್ಲ ಎಂದುಕೊಂಡು ಬರ ಹೇಳುವೆಂದನು ಆಚಾರ್ಯನು ಇಂದಿನ ಸುರೇಂದ್ರನು ಲೋಕಾಭಿಮ್ರಾಮವಾಗಿ ಏನೇನೋ ಮಾತನಾಡುತ್ತಿದ್ದರು ಆಚಾರ್ಯನು ಸಮಯವನ್ನು ಸಾಧಿಸಿ ಬ್ರಹ್ಮದೇವನ ಅಪ್ಪಣೆ ಕಡಿಸುವುದುದ್ದನ್ನು ಆತನಿಗೆ ಹೇಳಿ ಈ ನಿಶ್ನಿಯು ಮಹಾವಿಷ್ಣುವಿನ ಅರ್ಚನೆಯನ್ನು ಚೆನ್ನಾಗಿ ಮಾಡುತ್ತಿರು ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಆಶೀರ್ವಾದಿಸಿ ಕಳುಹಿಸಿದನು ಏಕೋ ಏನೋ ಆಚಾರ್ಯನು ಪೃಥ್ವಧವಾದ ಮೇಲೆ ಆಗುವ ಅನರ್ಥವನ್ನು ನಮಗೆ ಅರಿತು ಮಾತ್ರ ಏನೂ ಹೇಳಲಿಲ್ಲ